Dalli galli ge bilada bilagalim milagalim, Dalli galli ge vanatagalim polagalim, Dalli galli ge ramadaragalim kiragalim parivaparikadalim ge ಅಲ್ಲಿ ಗಲ್ಲಿಗೆ ತೋಪ ಇರಿಗಳಿಂತರಿಗಳಿಂದಲ್ಲಿ ಗಲ್ಲಿಗೆ ನೆರೆದ ಯುಗಗಳಿಂತಗಳಿಂದಲ್ಲಿ ಗಲ್ಲಿಗೆ ಗವಾ ಪದಗಳಿ ನಂದ ಮದಗಳಿಂದ ದೇಶ ಒಪ್ಪಿದುದು ಮರಗಳಿಂದ ದೇಶ ಒಪ್ಪಿದುದು ಕಂಜಾ ಕುಮುಧಿಲ್ಲದ ಸರ ಿಂದ ರಂಜಿತದ ಸೃಕ ಫಲಮಂಜರಿಯ ನೇಯರಿಕ ಮಾವೋ ಮಾವುಗಳ ಪದ ಬಳ್ಳಿ ಬಳ್ಳಿಗಳೊಳು ಬಳ್ಳಿ ಬಳ್ಳಿಗಳೊಳು ಮಾವುಗಳ ಪದ ಬಳ್ಳಿ ಬಳ್ಳಿಗಳೊಳು ಮಂಜುಳ ಧ್ವನಿಗುಡದ ಪರಮೆ ಪರಮಿಗೆ ತಂತ ಸಂಜನಿ ಕದರಲ ತ ಪರಿಮಳಗಳಿಂದ ಜಡಿಯಾದಳೆಗಾಳಿ ಎಡೆಗಾಳಿ ಇಲ್ಲದ ಬನಬಿಲ್ಲವ ನಾಡೋಳು ಬನಬಿಲ್ಲವ ನಾಡೋಳು ಎಡೆಗಾಳಿಯಿಲ್ಲದ ಬನಬಿಲ್ಲವ ನಾಡೋಳು